ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಇವರು ಯಾವ ವಿಷಯದ ಕುರಿತು ವಿಚಾರಿಸುತ್ತಿದ್ದಾರೆ ಆ ಮಹಾವಾರ್ತೆಯ ಕುರಿತು ಇವರು ನಾನಾ ವಿಧದ ಪಿಸು ಮಾತುಗಳನ್ನಾಡುತ್ತಿರುವುದೇ ಖಂಡಿತ ಅಲ್ಲ ಸದ್ಯದಲ್ಲೇ ಅವರಿಗೆ ತಿಳಿದು ಹೌದು ಖಂಡಿತ ಅಲ್ಲ ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು ಇದು ವಾಸ್ತವಿಕತೆಯಲ್ಲವೇ ನಾವು ಭೂಮಿಯನ್ನು ಹಾಸನ್ನಾಗಿ ಮಾಡಿರುವುದು ಪರ್ವತಗಳನ್ನು ಮೊಳೆಗಳಂತೆ ನಾಟಿಬಿಟ್ಟಿರುವುದು ನಿಮ್ಮನ್ನು ಸ್ತ್ರೀ ಮತ್ತು ಪುರುಷರ ಜೋಡಿಗಳ ರೂಪದಲ್ಲಿ ಸೃಷ್ಟಿಸಿರುವುದು ನಿಮ್ಮ ನಿದ್ರೆಯನ್ನು ವಿಶ್ರಾಂತಿಯ ಸಾಧನವಾಗಿ ಮಾಡಿರುವುದು ರಾತ್ರಿಯನ್ನು ಮರೆ ಸಾಧನವಾಗಿ ಮಾಡಿರುವುದು ಹಗಲನ್ನು ಉಪಜೀವನವನ್ನರಿಸುವ ಸಮಯವಾಗಿಯೂ ಮಾಡಿರುವುದು ನಿಮ್ಮ ಮೇಲ್ಭಾಗದಲ್ಲಿ ಬಲವಾದ ಸಪ್ತ ಗಗನಗಳನ್ನು ನೆಲೆಗೊಳಿಸಿರುವುದು ಒಂದು ಪ್ರಕಾಶಮಾನವಾದ ಬಿಸಿಯಾದ ದೀಪವನ್ನು ಸೃಷ್ಟಿಸಿರುವುದು ಮೋಡಗಳಿಂದ ಎಡೆಬಿಡದೆ ಮಳೆಯನ್ನು ಸುರಿಸುವುದು ತನ್ಮೂಲಕ ಧಾನ್ಯಗಳನ್ನು ಹಸಿರು ತರಕಾರಿಗಳನ್ನು ದಟ್ಟವಾದ ತೋಟಗಳನ್ನು ಬೆಳೆಸಿರುವುದು ನಿಸಂದೇಹವಾಗಿಯು ತಿರ್ಮಾನದ ದಿನವೂ ಒಂದು ನಿಶ್ಚಿತ ಸಮಯವಾಗಿದೆ ಕಹಳೆಯನ್ನು ಓದುವೊಂದು ನೀವು ತಂಡೋಪತಂಡಗಳಾಗಿ ಹೊರಟು ಬರುವಿರಿ ಆಕಾಶವನ್ನು ತೆರೆದು ಅದು ದ್ವಾರಗಳೇ ದ್ವಾರಗಳಾಗಿ ಬಿಡುವುದು ಮತ್ತು ಪರ್ವತಗಳು ಚಲಿಸಲ್ಪಡುವು ಅವು ಮರೀಚಿಕೆಗಳಾಗಿ ಬಿಡುವು ವಾಸ್ತವದಲ್ಲಿ ನರಕವು ಒಂದು ಬೋನಾಗಿದೆ. ಅದು ವಿದ್ರೋಹಿಗಳ ವಾಸಸ್ಥಾನವಾಗಿದೆ ಅದರಲ್ಲಿ ಅವರು ದೀರ್ಘಕಾಲ ಬಿದ್ದುಕೊಂಡಿರುವರು ಅದರೊಳಗೆ ಅವರು ಯಾವುದೇ ತಂಪನ್ನಾಗಲಿ ಕುಡಿಯಲರ್ಹವಾದ ಯಾವುದೇ ವಸ್ತುವಿನ ರುಚಿಯನ್ನಾಗಲಿ ಸವಿಯಲಾರರು ಏನಾದರೂ ಸಿಗುವುದಿದ್ದರೆ ಅದು ಕುದಿಯುವ ನೀರು ಮತ್ತು ಹುಣ್ಣುಗಳ ಕೀವು ಮಾತ್ರ ಅವರ ದುಷ್ಕೃತ್ಯಗಳ ಪರಿಪೂರ್ಣ ಪ್ರತಿಫಲವಿದು ಅವರು ಯಾವುದೇ ವಿಚಾರಣೆಯನ್ನು ನಿರೀಕ್ಷಿಸುತ್ತಿರಲಿಲ್ಲ ಮತ್ತು ಅವರು ನಮ್ಮ ಸೂಕ್ತಗಳನ್ನು ಸಂಪೂರ್ಣವಾಗಿ ಸುಳ್ಳಾಗಿಸಿಬಿಟ್ಟಿದ್ದರು ವಸ್ತುತಃ ನಾವು ಪ್ರತಿಯೊಂದನ್ನು ಸರಿಯಾಗಿ ಎಣಿಸಿ ಬರೆದಿಟ್ಟಿದ್ದೆವು ಈಗ ಇದರ ರುಚಿಸವಿಯಿರಿ ನಾವು ನಿಮಗಾಗಿ ಯಾತನೆಯ ಹೊರತು ಬೇರೇನನ್ನೂ ಖಂಡಿತ ಹೆಚ್ಚಿಸಲಾರೆವು ಖಂಡಿತವಾಗಿಯೂ ಧರ್ಮನಿಷ್ಠರಿಗಾಗಿ ಯಶಸ್ಸಿನ ಒಂದು ಸ್ಥಾನವಿದೆ ಅವರಿಗಾಗಿ ಉದ್ಯಾನಗಳು ಮತ್ತು ದ್ರಾಕ್ಷೆಗಳಿವೆ ಸಮವಯಸ್ಕ ನವತರುಣೀಯರಿದ್ದಾರೆ ಮತ್ತು ತುಂಬಿ ತುಳುಕುವ ಪಾನಪಾತ್ರೆಗಳಿವೆ ಅಲ್ಲಿ ಅವರು ಯಾವುದೇ ಅಸಂಬದ್ಧ ಮತ್ತು ಸುಳ್ಳು ಮಾತನ್ನು ಕೇಳಲಾರರು ನಿಮ್ಮ ಪ್ರಭುವಿನ ಕಡೆಯಿಂದ ಸತ್ಪಲ ಹಾಗೂ ಸಾಕಷ್ಟು ಪುರಸ್ಕಾರ ಭೂಮಿ ಆಕಾಶಗಳ ಮತ್ತು ಅವುಗಳ ನಡುವಿನ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವ ಪರಮದಯಾಮಯನಾದ ಪ್ರಭುವಿನ ಕಡೆಯಿಂದ ಅವನ ಮುಂದೆ ಮಾತಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ರೂಹು ಮತ್ತು ದೇವಚರರು ಸಾಲು ಸಾಲಾಗಿ ನಿಲ್ಲಲಿರುವ ಆ ದಿನ ಪರಮದಯಾಮಯನ ಅನುಮತಿ ಪಡೆದ ಮತ್ತು ಸರಿಯಾದ ಮಾತನ್ನೇ ಆಡುವ ವ್ಯಕ್ತಿಯ ಹೊರತು ಬೇರಾರು ಮಾತಾಡಲಾರರು ಆ ದಿನ ಬರುವುದು ಸತ್ಯ ಇನ್ನು ಇಷ್ಟವಿದ್ದವರು ತಮ್ಮ ಪ್ರಭುವಿನ ಕಡೆಗೆ ಮರಳುವ ಹಾದಿಯನ್ನು ಹಿಡಿದುಕೊಳ್ಳಲಿ ಸನ್ನಿಹಿತವಾಗಿ ಬಿಟ್ಟಿರುವ ಆ ಯಾತನೆಯ ಬಗ್ಗೆ ನಿಮ್ಮನ್ನು ನಾವು ಎಚ್ಚರಿಸಿದ್ದೇವೆ ಅಂದು ಮಾನವನು ತನ್ನ ಕೈಗಳು ಮುಂದೆ ಕಳುಹಿಸಿರುವುದೆಲ್ಲವನ್ನೂ ಕಂಡುಕೊಳ್ಳುವನು ಮತ್ತು ಸತ್ಯನಿಷೇಧಿಯು ಅಯ್ಯೋ ನಾನು ಮಣ್ಣಾಗಿ ಬಿಡುತ್ತಿದ್ದರೆ ಎಂದು ಗೋಳಿಡುವನು